ೋ ಶಂಕರ ಗುಡಿಯಲ್ಲಿ ಬಾಬಾರೋ ಶಂಕರ ಗುಡಿಯಲ್ಲಿ ಓದ ನಿನ್ನ ರೂಪವನ್ನು ಎದುರಿನಲ್ಲಿ ಮೈರಿನಲ್ಲಿ ಲಿಂಗದಲ್ಲಿ ಕಾಣುತ್ತಿದೆ ಪಟ್ಟೆ ಲಿಂಗದಲ್ಲಿ ಕಾಣುತ್ತಿದೆ ಪಟ್ಟೆ ಅದರ ಮಧ್ಯದಿಂದ ನೀನೋ ಬಾರೋ ಅದರ ಮಧ್ಯದಿಂದ ನೀನೋ ಬಾರ ದೂರ ಮಾಡೋ ನೀನು ಅಂಧಕಾರವನ್ನು ದೂರ ಮಾಡೋ ನೀನು ಅಂಧ ಚಂದದ ಪಟ್ಟೆಯಲ್ಲಿ ನಡು ಹೊಟ್ಟೆಯಲ್ಲಿ ಬಾಬಾರೋ ಶಂಕರ ಗುಡಿಯಲ್ಲಿ ತೋರು ನಿನ್ನ ರೂಪವನ್ನು ಎದುರಿನಲ್ಲಿ ನಮ್ಮ ಎದುರಿನಲ್ಲಿ ವನದಲ್ಲಿ ಅರಳುತ್ತಿವೆ ಹೂಗಳು ವನದ ಅದನು ತಂದು ನಿನ ಗರ್ಪಿಸುವೆ ಹಾಡಿ ಅದನ್ನು ತಂದು ನಿನ ಗರ್ಪಿಸುವೆ ಹಾಡಿ ಹಾಡಿ ಪಾಡುತ್ತಲೇ ಪಾಡಿ ಕುಣಿಯುತ್ತಲೇ ಹಾಡಿ ಪಾಡುತ್ತಲೇ ಪಾಡಿ ಕುಣಿಯುತ್ತಲೇ ಅಂದದ ಚಂದದ ಪಟ್ಟೆಯಲ್ಲಿ ನರೋ ಹೊಟ್ಟೆಯಲ್ಲಿ ಬಾಬಾರೋ ಶಂಕರ ವಾಡಿಯಲ್ಲಿ ತೋಲನಿನ ರೂಪವನ್ನು ಎದುರಿನಲ್ಲಿ ನಮ್ಮ ಎದುರಿನಲ್ಲಿ